ಸರಳತೆಯ ಸೋಸು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡಹಿಳಿಸಿಕೊಂಡಂತೆ ಸರಳ ಸ್ವಭಾವದವರಿಗೆ ಒಂದಿಷ್ಟು ದಿಢೀರ್ ಶ್ರೀಮಂತಿಕೆಯೋ ಯಾವುದೋ ಉನ್ನತ ಅಧಿಕಾರವೋ ಬಂದಾಗ ಅವರ ಸ್ವಭಾವದಲ್ಲಿ ಮಾರ್ಪಾಟಾಗುವುದು ಅಪರೂಪವಲ್ಲ ಮುಂಚೆಯೇ ಸ್ನೇಹಿತರು ಸಮಾನ ಸ್ಕಂದರು ಆಗಿದ್ದವರಲ್ಲಿ ಇದ್ದಕ್ಕಿದ್ದಂತೆ ಸಲಿಗೆ ಕಡಿಮೆಯಾಗುತ್ತದೆ ಮುಂಚೆ ಯಾರನ್ನು ನೋಡಿದರೆ ಮುಖ ಉಲ್ಲಸಿತ ಉಲ್ಲಸಿತವಾಗುತ್ತಿತ್ತೋ ಅವರನ್ನು ಕಂಡರೆ ಈಗ ಮಾತು ಸಲೀಸಾಗಿ ಹೊರಡದು ಭ್ರೂಕುಟಿ ಮೇಲೇರುತ್ತದೆ ಅಧಿಕಾರಿಗಳ ನವಶ್ರೀಮಂತರ ವರ್ತನೆಯನ್ನು ಒಂದು ಪ್ರಾಚೀನ ಶ್ಲೋಕ ಹೀಗೆ ವರ್ಣಿಸಿದೆ ಅಲಿಂಗಿತಾ ಪರೈ ಪರಯಾಂತಿ ಪ್ರಸ್ಕಲ್ತನಿ ಸಮೇಪತಿ ಅವ್ಯಕ್ತಾನಿಚ ಭಾಷಾಷಂತೆ ಧನಿನೋ ಮದ್ಯಪಾಯುವ ಎಡಗಡೆ ಯೊಬ್ಬರು ಬಲಗಡೆ ಯೊಬ್ಬರು ಅವರನ್ನು ಹಿಡಿದುಕೊಂಡು ನಡೆಸಬೇಕು ಮಟ್ಟಸವಾದ ನೆಲದ ಮೇಲೆ ನಡೆಯುವಾಗಲೇ ಅವರು ಎಡೆಯುತ್ತಾರೆ ಅಸ್ಫುಟವಾಗಿ ಅರ್ದರ್ದ ಮಾತನಾಡುತ್ತಾರೆ ಇಂಥ ದನಕರಿಗೂ ಧನಿಕರಿಗೂ ಹೆಂಡ ಕುಡಿದವರಿಗೂ ವ್ಯತ್ಯಾಸವೇನು ಅಮಂಗಲ ತೆಲುಗಿನಲ್ಲಿ ಸಮತಿ ಶತಕಕಾರನು ಇದೇ ಮಾತನ್ನು ಹೇಳಿದ್ದಾನೆ ಅದರುಮು ಕದಲಿಯು ಕದಲಕ ಮಧುರ ಮುಲಗು ಭಾಷಲುಡಲುಡುಗಿ ಮೌನವ್ರತುಂಡವು ನದಿಕಾರ ರೋಗಪೂರಿತ ಶವಮು ಶವಮುಜೂಡ ಬಾಪಮು ಸುಮತಿ ಕೆಳದುಟಿ ಕದಲಿಯು ಕದಲದಂತೆ ಕಾಣುತ್ತದೆ ಮಧುರವಾದ ಸಂಭಾಷಣೆಯೆಲ್ಲ ಉಡುಗಿ ಹೋಗುತ್ತದೆ ಮೌನವ್ರತ ಧಾರಣೆ ಮಾಡುತ್ತಾರೆ ಇಂತ ಅಧಿಕಾರ ರೋಗ ಪೂರಿತರನ್ನು ನೋಡಿದರೆ ಶೌವನ್ನು ನೋಡಿದಂತೆ ಅಮಂಗಲವಂತೆ ಆದರೆ ಎಲ್ಲರೂ ಹೀಗಿರುವುದಿಲ್ಲ ಯಾವುದೇ ಪದವಿ ಬಂದರೂ ತಮ್ಮ ನೈಜವನ್ನುಳಿಸಿಕೊಳ್ಳುವ ವಿವೇಕಗಳು ಇರುತ್ತಾರೆ ಕೌನ್ಸಿಲರ್ ಆಗಿದ್ದ ಸರ್ ಎಂ ಎನ್ ಕೃಷ್ಣರಾಯರು ದಿವಾನರಾಗಿ ನೇಮಿತರಾದ ಕೆಲವು ದಿನಗಳ ಮೇಲೆ ನಾನೊಮ್ಮೆ ಈಗ ಜವಾಬ್ದಾರಿ ಹೆಚ್ಚಿರಬಹುದು ಎಂದದಕ್ಕೆ ಅವರು ಏನೂ ವ್ಯತ್ಯಾಸ ಕಾಣನಪ್ಪ ಎಂದರು ದಿವಾನರಾದ ಮೇಲೆ ಪರಿಚಿತರೊಬ್ಬರ ಮನೆಗೆ ಹೋದಾಗ ಚಾಪೆ ಹಾಸಲು ಅವಕಾಶ ಕೊಡದೆ ನೆಲದ ಮೇಲೆ ಪದ್ಮಾಸನ ಹಾಕಿ ಕುಳಿತು ಲೋಕಾಭಿರಾಮ ಮಾತನಾಡಲಂಬಾರಂಭಿಸಿದರು ತಮ್ಮ ನೂತನ ಪದವಿ ಅವರ ಮೇಲೆ ಯಾವ ವಿಧವಾದ ಪರಿಣಾಮವನ್ನು ಮಾಡಿದಂತಿರಲಿಲ್ಲ ಇದೇ ಜಾತಿಯ ಇಬ್ಬರು ಮಹನೀಯರನ್ನು ಸ್ಮರಿಸುವುದು ಈ ಪ್ರಬಂಧದ ಉದ್ದೇಶ ಹಾಡ್ಯ ದಾಸಪ್ಪನವರು ಈಗ ಬದುಕಿದ್ದರೆ ಅವರಿಗೆ ನೂರು ವರ್ಷಕ್ಕೂ ಹೆಚ್ಚು ವಯಸ್ಸಾಗಿರುತ್ತಿತ್ತು ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದು ನಂಜನಗೂಡಿನಲ್ಲಿ ನದಿಯಲ್ಲಿ ಸ್ನಾನಕ್ಕೆ ಹೋಗಿ ಒಂದು ಆಕಸ್ಮಿಕದಿಂದ ಅವಸಾನ ಹೊಂದಿದ್ದಾರೆಂದು ನನ್ನ ಜ್ಞಾಪಕ ಅವರ ತಂದೆ ಹಾಡ್ಯದ ಸೀತಾರಾಮಯ್ಯನವರು ಅನೇಕ ಸ್ಥಳಗಳಲ್ಲಿ ಅಮಲ್ದಾರರಾಗಿದ್ದರು ದಾಸಪ್ಪನವರ ಕುಟುಂಬ ಕಮಲಮ್ಮ ದಾಸಪ್ಪನವರು ಬೆಂಗಳೂರು ಕೃಷ್ಣರಾಜೇಂದ್ರ ರಸ್ತೆಯಲ್ಲಿರುವ ಮಹಿಳಾ ಸಮಾಜದ ಮುಖ್ಯ ಕಾರ್ಯಕರ್ತೆಯಾಗಿ ಪ್ರಸಿದ್ಧರಾದವರು ದಾಸಪ್ಪನವರು ಕೋಲಾರದಲ್ಲಿ ಪ್ರೊಬೆಷನರಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಸುಮಾರು ಸಾವಿರದ ಒಂಬೈನೂರು ಆಗ ನಾನು ಕೋಲಾರದ ಹೈಸ್ಕೂಲಿನಲ್ಲಿ ವಿದ್ಯಾರ್ಥಿಯಾಗಿದ್ದೆ ದಾಸಪ್ಪನವರ ಮನೆ ಕೋಟೆಯಲ್ಲಿ ಹೈಸ್ಕೂಲಿನಿಂದ ಒಂದೆರಡು ಫರ್ಲಾಂಗ್ನೊಳಗೆ ಇತ್ತು ನಾನು ಸಹಾಯ ಬೇಡಬೇಕೆಂದು ದಾಸಪ್ಪನವರನ್ನು ಹೋಗಿ ಕಂಡೆ ಅವರು ತಿಂಗಳಿಗೆ ಎರಡು ರೂಪಾಯಿನಂತೆ ಕೊಡುವುದಾಗಿ ಭರವಸೆ ಕೊಟ್ಟಿದ್ದರು ಕೊಟ್ಟಿದ್ದರ ಜೊತೆಗೆ ತಾವು ಓದಿ ಮುಗಿಸಿದ್ದ ಸ್ಟ್ರ್ಯಾಂಡ್ ಮ್ಯಾಗಝೈನ್ ಎಂಬ ಪತ್ರಿಕೆಯನ್ನು ಕೊಡುವುದಾಗಿ ಹೇಳಿದರು ಅವರ ಮಾತಿನ ರೀತಿ ನಡತೆ ವಿನಯ ಸೌಮ್ಯ ಸ್ನೇಹಗಳು ನನಗೆ ಮೆಚ್ಚುಗೆಯಾದವು ಪ್ರಬಂಧ ರಚನೆ ದಾಸಪ್ಪನವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಅವರಲ್ಲಿ ಅಲ್ಲಿಯ ವೆಸ್ಟ್ಲಿಯನ್ ಹೈಸ್ಕೂಲಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ರೆವರೆಂಟ್ ಸಾಡೆ ಎಂಬಾತ ಮುಖ್ಯೋಪಾಧ್ಯಾಯನಾಗಿದ್ದ ಆತ ಒಂದು ದಿನ ಟೆನಿಸನ್ ಕವಿಯ ಯಾವುದೋ ಪದ್ಯಗಳನ್ನು ಪಾಠ ಹೇಳಿ ಅದನ್ನು ಕುರಿತು ಒಂದು ಪ್ರಬಂಧ ಬರೆಯತಕ್ಕದ್ದೆಂದು ತನ್ನ ವಿದ್ಯಾರ್ಥಿಗಳಿಗೆ ನಿಯಮಿಸಿದನಂತೆ ಅದರಂತೆ ಮಾರನೆಯ ದಿನ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧಗಳನ್ನು ತಂದು ಒಪ್ಪಿಸಿದರು ಇದಾದ ಒಂದೆರಡು ದಿವಸಗಳ ಮೇಲೆ ಸಾಡೆ ಸಾಹೇಬನು ಕ್ಲಾಸಿಗೆ ಬಂದು ಕುಳಿತು ನಾನು ನಿಮ್ಮ ಪ್ರಬಂಧಗಳನ್ನೆಲ್ಲ ಓದಿ ನೋಡಿದೆ ಅವುಗಳಲ್ಲೆಲ್ಲ ದಾಸಪ್ಪ ಬರದ ಪ್ರಬಂಧ ಉತ್ತಮವಾಗಿದೆ ಅದೇ ಮೊದಲನೆಯದು ಶೈಲಿಯಲ್ಲಿಯೂ ಗುಣದಲ್ಲಿಯೂ ಅದೇ ಮೊದಲನೆಯದು ಹೀಗೆ ಪ್ರಶಂಸೆ ಮಾಡಿ ತಾನು ದಾಸಪ್ಪನವರ ಪ್ರಬಂಧವನ್ನು ಮದ್ರಾಸ್ ಮೇಲ್ಪತ್ರಿಕೆಯ ಸಂಪಾದಕರಿಗೆ ಕಳುಹಿಸಿರುವುದಾಗಿ ಹೇಳಿದ ಆ ವಾರದೊಳಗಾಗಿ ಮೇ ಸಂಪಾದಕರು ಆ ಪ್ರಬಂಧವು ಬಹು ಸುಂದರವಾಗಿದೆ ಎಂದು ಒಪ್ಪಿಕೊಂಡು ಅದನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಪಡಿಸಿದರಂತೆ ಇಂಥದ್ದು ದಾಸಪ್ಪನವರಿಗೆ ಇಂಗ್ಲಿಷ್ ಭಾಷೆ ಭಾಷೆ ಸಾಹಿತ್ಯಗಳಲ್ಲಿದ್ದ ಸಾಮರ್ಥ್ಯ ಕಾಲೇಜಿನ ಮುಗಿದ ಮೇಲೆ ಅವರು ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಕುಳಿತು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾದರು ಅದರಿಂದಲೇ ಅವರಿಗೆ ಅಸಿಸ್ಟೆಂಟ್ ಕಮಿಷನರ್ ಪದವಿ ಇದು ನಡೆದದು ಬಹುಶಃ ಸರ್ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಸುಬ್ಬರಾಯರು ಈಗ ಹಾಡ್ಯದ ದಾಸಪ್ಪನವರ ಆಪ್ತ ಸ್ನೇಹಿತರೊಬ್ಬರನ್ನು ಕುಳಿತು ಹೇಳಬೇಕು ಆ ಸ್ನೇಹಿತರು ಡಾ ಆರ್ ಸುಬ್ಬರಾಯರ್ ಎಂಬುವರು ಇವರು ಚೀಫ್ ಸೆಕ್ರೆಟರಿಯಾಗಿದ್ದ ಆರ್ ರಂಗರಾಯರ ಅಣಂದಿರು ಸುಬ್ಬರಾಯರು ದಾಸಪ್ಪನವರು ಕೆಲವು ಕಾಲ ಮದರಾಸಿನಲ್ಲಿದ್ದರು ಹೇಗೋ ಅವರಿಬ್ಬರಲ್ಲಿ ಸ್ನೇಹಗಾಢವಾಗಿ ಬೆಳೆಯಿತು ಈಗ ಕತೆ ದಾಸಪ್ಪನವರು ಕೋಲಾರದಲ್ಲಿದ್ದಾಗ ಅವರ ತಂದೆ ಸೀತಾರಾಮಯ್ಯನವರು ಕೆಲಸದಿಂದ ನಿವೃತ್ತರಾಗಿ ಮಗನ ಜೊತೆಯಲ್ಲಿದ್ದರು ದಾಸಪ್ಪನವರು ಚಿಕ್ಕ ಅವರಿಗೆ ರೆವಿನ್ಯೂ ಮೊದಲಾದ ಸರಕಾರಿ ಕ ಇಲಾಖೆಗಳ ಅನುಭವವಿಲ್ಲದಿದ್ದರಿಂದಲೂ ಅವರಿಗೆ ಕೆಲಸ ಹೇಳಿಕೊಡುವ ಉದ್ದೇಶದಿಂದ ಸಿದ್ದರಾಮಯ್ಯನವರು ಮಗನ ಜೊತೆಯಲ್ಲಿ ಇದ್ದರು ಆ ಉದ್ದೇಶಕ್ಕಿಂತ ಮೇಲಾದದ್ದು ಪುತ್ರವಾತ್ಸಲ್ಯ ಹೀಗಿದ್ದಾಗ ಸುಬ್ಬರಾಯರು ತಮ್ಮ ಸ್ನೇಹಿತನನ್ನು ನೋಡಬೇಕೆಂದು ಕೋಲಾರಕ್ಕೆ ಬಂದರು ಸುಬ್ಬರಾಯರು ಆಗ ಶ್ರೀನಿವಾಸಪುರ ತಾಲೂಕಿನ ಅಮಾಲ್ ಅಮಲ್ದಾರರಾಗಿದ್ದರು ಸುಬ್ಬರಾಯರು ಕೋಲಾರದಲ್ಲಿ ದಾಸಪ್ಪನವರಿದ್ದ ಮನೆಗೆ ಹೋಗಿ ಅಲ್ಲಿ ದಾಸಪ್ಪನವರು ಕುಳಿತಿದ್ದ ಕೋಣೆಯ ಮುಂದೆ ನಿಂತು ಕೂಗಿದರು ದಾಸಪ್ಪನವರು ಗ್ರಂಥ ವ್ಯಾಸಂಗದಲ್ಲಿ ಮಗ್ನರಾಗಿದ್ದ ಕಾರಣ ಅವರಿಗೆ ಕೇಳಿಸಲಿಲ್ಲ ಒಂದೆರಡು ನಿಮಿಷ ಸುಬ್ಬರಾಯರು ಕಾದು ನೋಡಿ ಬಾಗಿಲ ಮೇಲೆ ತಮ್ಮ ಕೈಯಲ್ಲಿದ್ದ ಬೆತ್ತದಿಂದ ದಡದಡ ಬೆಳೆದರು ಈ ಸದ್ದು ಸುತ್ತ ಕಿವಿಗೆ ಬಿತ್ತು ಅವರು ಯಾರೋ ಅದು ಎಂದು ಗಟ್ಟಿಯಾಗಿ ಕೂಗಿದರು ಇದನ್ನು ದಾಸಪ್ಪನವರು ಕೇಳಿ ಬಾಗಿಲು ತೆಗೆದು ಸುಬ್ಬರಾಯರನ್ನು ಒಳಕ್ಕೆ ಕರೆದುಕೊಂಡು ಬಾಗಿಲು ಮುಚ್ಚಿಕೊಂಡರು ಅಲ್ಲಿ ಸ್ನೇಹಿತರಿಬ್ಬರು ಮಾತನಾಡಿಕೊಂಡರು ಇಲ್ಲಿ ನಮಗೆ ಅನುಕೂಲವಿಲ್ಲ ಯಜಮಾನರ ಮೇಲ್ವಿಚಾರಣೆ ಬಿರುಸಾಗಿದೆ ನಮಗೆ ಇಷ್ಟ ಬಂದಂತೆ ನಡೆದುಕೊಳ್ಳಲು ನಮಗೆ ಇಲ್ಲಿ ಅವಕಾಶವಿಲ್ಲ ಸಂಜೆಗೆ ಇಬ್ಬರು ಎಲ್ಲಿಯಾದರೂ ಹೋಗಿ ನಿರಾತಂಕವಾಗಿರೋಣ ಇದು ಆ ಮತ್ತು ಮಾತುಕತೆಯ ಸಾರಾಂಶ ನಿರಾತಂಕ ಅಂದು ಸಂಜೆ ಆರು ಗಂಟೆ ವೇಳೆಗೆ ಇಬ್ಬರು ಸೇರಿ ಮನೆಯಿಂದ ಹೊರಕ್ಕೆ ಹೊರಟರು ಸೀತಾರಾಮಯ್ಯನವರು ಇವರು ಹೊರಟದ್ದರ ಸುಳಿವು ಕಂಡುಕೊಂಡು ಅವರ ಹಿಂದೆಯ ದೂರದಲ್ಲಿ ಅವರಿಗೆ ಕಾಣಿಸದಂತೆ ಅವರನ್ನು ಹಿಂಬಾಲಿಸಬೇಕೆಂದು ಒಬ್ಬ ಆಳನ್ನು ಗೊತ್ತು ಹಾಗೆ ಆಳು ಗೋಪ್ಯವಾಗಿ ಹಿಂಬಾಲಿಸಿದ ಸ್ನೇಹಿತರಿಬ್ಬರು ಕೋಲಾರದ ದೊಡ್ಡ ಕೆರೆಕಟ್ಟೆಯ ಆಚೆ ಕೊಂಚ ದೂರದಲ್ಲಿ ಒಂದು ಜಾಗಕ್ಕೆ ಹೋದರು ಅವರು ನಡೆಯುತ್ತಿದ್ದಾಗಲೆಯೆಲ್ಲ ಗಲೆ ಪ್ರಾರಂಭವಾಯಿತು ಸುಬ್ಬರಾಯ ಕಣ್ಣು ತಿರುಗಿಸುವುದು ದಾಸಪ್ಪ ನಾಲಗೆ ಚಾಚುವುದು ಸುಬ್ಬರಾಯ ಇನ್ನೊಂದು ಮುಖಚೇಷ್ಟೆಯನ್ನು ಮಾಡುವುದು ದಾಸಪ್ಪ ಅದರ ಅನುಕರಣ ಮಾಡುವುದು ಹೀಗೆ ದಾರಿಯುದ್ದಕ್ಕೂ ಕಪಿ ಅಂಗವಿಕಾರ ಇದನ್ನು ದೂರದಿಂದ ನೋಡುತ್ತಿದ್ದ ಅಳಿಯ ಆಶ್ಚರ್ಯ ಏನು ನಮ್ಮ ಸಾಹೇಬರು ಹೀಗಾಡುತ್ತಾರೆ ಎಂದು ಶಂಕವಾದ್ಯ ಇನ್ನೆರಡು ಗಜ ಮುಂದೆ ಸಾಗಿ ಇಬ್ಬರು ಒಂದೆರಡು ಒಂದೆಡೆ ಕುಳಿತರು ಅಲ್ಲಿ ಸುಬ್ಬರಾಯರು ಕೊಂಚವಾಗಿ ಲವೋ ಲಭೋ ಎಂದು ಶಂಕಾವಾತ್ಯವನ್ನು ಆರಂಭಿಸಿದರು ಉತ್ತರ ದಾಸಪ್ಪನವರದ್ದು ಲಭೋ ಲಭೋ ಲಭೋ ಹೀಗೆ ಐದಾರು ಸಲ ಸವಾಲು ಜವಾಬುಗಳು ನಡೆದ ಬಳಿಕ ಜೊತೆಯಲ್ಲಿ ಬಂದಿದ್ದ ಅಳಿಗೆ ವರದವಾಯಿತು ಅವನು ಓಡಿ ಹೋಗಿ ಸಂಗತಿಯನ್ನು ಹಿಂದುಗಡೆ ಬರುತ್ತಿದ್ದ ಸೀತಾರಾಮಯ್ಯನವರಿಗೆ ತಿಳಿಸಿದ ಅವರು ಗಾಬರಿ ಬಿದ್ದು ಗಂಗಾ ಸ್ಥಳಕ್ಕೆ ಅವಸರ ಅವಸರವಸರವಾಗಿ ಬಂದರು ಲವ ಲವೋನ್ ಇಬ್ಬರು ಹುಚ್ಚು ಹುಚ್ಚಾಗಿ ಭೂಕ ವಿಕಾರ ಮಾಡಿಕೊಂಡು ವಿಕಾಸದಿಂದ ಹರಚಿಕೊಳ್ಳುತ್ತಿದ್ದರು ಸೀತಾರಾಮಯನವರು ಎದುರಿಗೆ ಬಂದು ನಿಂತರೂ ಒಂದೆರಡು ಕ್ಷಣ ಅವರಿಗೆ ಕಾಣಿಸಲೇ ಅವರು ಕಣ್ಣಿಗೆ ಕಾಣಿಸದ ಕೂಡಲೇ ಇಬ್ಬರು ನಾಚಿಕೆಯಿಂದ ಮುಖ ಮಾಡಿಕೊಂಡು ಶಂಕವಾದ್ಯ ನಿಲ್ಲಿಸಿದರು ವೈದ್ಯ ಪರೀಕ್ಷೆ ಸಿದ್ದರಾಮಯ್ಯನವರು ಆ ರಾಶಿಯನ್ನು ನಿದ್ದೆ ಇಲ್ಲದೆ ಕಳೆದು ಬಾರನಿಯಲ್ಲಿನ ಬೆಳಗ್ಗೆ ಕೋಲಾರದಲ್ಲಿದ್ದ ಡಾಕ್ಟರ್ ಪೊನ್ನ ಸ್ವಾಮಿ ಪಿಳೆಯವರಲ್ಲಿ ತಮ್ಮ ಕಳವಳವನ್ನು ತೋಡಿಕೊಂಡರು ಡಾಕ್ಟರ್ ಪೊನ್ನಸ್ವಾಮಿ ಪಿಳೆಯವರು ಬೆಂಗಳೂರಿನಲ್ಲಿ ಪ್ರಸಿದ್ಧರಾಗಿದ್ದ ಡಾಕ್ಟರ್ ಅಂಬು ಪಿಳ್ಳೆಯವರ ಮಾವಂದಿರು ಡಾಕ್ಟರ್ ದಾಸಪ್ಪನವರ ಡಾಕ್ಟರು ದಾಸಪ್ಪನವರನ್ನು ಸುಬ್ಬರಾಯರನ್ನು ಪರೀಕ್ಷೆ ಮಾಡಿದರು ನಾಡಿ ಪರೀಕ್ಷೆ ಇತ್ಯಾದಿ ಯಾವ ವ್ಯಾಧಿಯ ಇರುವಿಕೆಯೂ ತೋರಲಿಲ್ಲ ತಮಗೆ ನೋವು ಏನೂ ಇಲ್ಲವೆಂದು ಇಬ್ಬರು ಯುವಕರು ಹೇಳಿದರು ಹಸಿವಾಗುತ್ತೆಯೇ ಏನಾದರೂ ತಿಂಡಿ ಕೊಟ್ಟರೆ ಉತ್ತರ ತೋರಿಸುತ್ತೇವೆ ಡಾಕ್ಟರು ಕಡೆಗೆ ಕೇಳಿದ ಹೇಳಿದರು ಇವರಿಬ್ಬರೂ ಆರೋಗ್ಯದಲ್ಲಿದ್ದಾರೆ ಆದರೆ ಹುಡುಗಾಟಕ್ಕೇನು ಮಾಡುವುದು ಸಿದ್ದರಾಮಯ್ಯನವರಿಗೆ ತೃಪ್ತಿಯಾಗಲಿಲ್ಲ ಆ ದಿನವೆಲ್ಲ ಅವರಿಗೆ ಒಳಗೊಳಗೇ ಅಳಕು ಅಂದು ನಿದ್ದೆಗೆಟ್ಟು ತಮ್ಮ ಮಗನು ಅವನ ಚೆನ್ನಾಗಿ ನಿದ್ದೆ ಮಾಡುತ್ತಾರಿಯೇ ಎಂದು ನೋಡಿ ಆಮೇಲೆ ಸಮಾಧಾನ ತಂದುಕೊಟ್ಟರು ಇದು ಸ್ನೇಹದ ತಮಾಷೆ ಸುಬ್ಬರಾಯರ ತಮ್ಮ ಶ್ರೀರಂಗರಾಯರವರೆಂದು ಆಗಲೇ ಹೇಳಿದ್ದೇನೆ ರಂಗರಾಯರ ತಮ್ಮ ಜಗನ್ನಾಥರಾಯರು ಈತ ನನ್ನ ಸಹಾದ್ಯಾಯಿ ಕೋಲಾರದ ಹೈಸ್ಕೂಲಿನಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿಯೂ ಇಂಗ್ಲಿಷ್ನಲ್ಲಿಯೂ ಜಗನ್ನಾಥರಾಯರು ಪ್ರತಿಭಾವಂತರಾಗಿದ್ದರು ಆನಂದವು ಆತ್ಮದ ಸ್ವಭಾವವಂತೆ ಅದನ್ನು ಅದುಮಿಡುವುದು ಗುಣವೂ ಅಲ್ಲ ಪ್ರಕಾಶಪಡಿಸುವುದು ದೋಷವೂ ಅಲ್ಲ